ಎಂಎಲ್ ಶ್ರೀಕಂಠೇಶಗೌಡರು ಆಧುನಿಕ ಕನ್ನಡ ಪುನರುಜ್ಜೀವನದ ಪ್ರಸ್ತಾವಾರಂಭದಲ್ಲಿ ಮೈಸೂರಿನ ಜಿಟಿಎ ಎಂಬ ವಿಶ್ವವಿದ್ಯಾನಿಲಯ ಪದವೀಧರರ ಸಂಘವನ್ನು ಸ್ಮರಿಸಿದ್ದಾಗಿದೆ ಆ ಸಂಘದ ಮುಖ್ಯಸ್ಥರಲ್ಲಿ ಎಂಎಲ್ ಶ್ರೀಕಂಠೇಶಗೌಡರು ಒಬ್ಬರು ಇವರು ಬಿಎಬಿಎಲ್ ಪಾಸ್ ಮಾಡಿ ಕೆಲವು ದಿವಸಗಳ ಮೇಲೆ ಸರ್ಕಾರದಲ್ಲಿ ಜುಡಿಷಿಯಲ್ ಇಲಾಖೆಯಲ್ಲಿ ಉದ್ಯೋಗ ಸಂಪಾದಿಸಿದರು ಇವರು ಕೆಲವು ವರ್ಷ ಮಧುಗಿರಿಯಲ್ಲಿ ಮುನ್ಸಿಫರಾಗಿದ್ದರು ನಿವೃತ್ತರಾದ ಮೇಲೆ ಬಸವನಗುಡಿಯಲ್ಲಿ ಮಹಾರಾಷ್ಟ್ರ ಮಹಿಳಾ ವಿದ್ಯಾಲಯದ ಎದುರು ಪಕ್ಕದ ಮೂಲೆಯ ಮಹಡಿಯ ಮನೆಯಲ್ಲಿದ್ದರು ಅದು ಅವರ ಸ್ವಂತ ಮನೆ ಅವರನ್ನು ಮುಖತಃ ಕಂಡು ಮಾತನಾಡಬೇಕೆಂದು ಒಬ್ಬ ಸ್ನೇಹಿತರಲ್ಲಿ ವಿಚಾರ ಆ ಸ್ನೇಹಿತರು ಗೌಡರಂತೆ ಒಕ್ಕಲಿಗ ಜನಾಂಗದವರು ಅವರು ಗೌಡರು ಬಹಳ ಮುಂಗೋಪಿಗಳೆಂದು ಅವರು ಕಟುಭಾಷೆಯ ಅಭ್ಯಾಸಗೊಳ್ಳವರೆಂದು ಹೇಳಿ ನನ್ನನ್ನು ನಿರುತ್ಸಾಹಗೊಳಿಸಿದರು ಶ್ರೀಕಂಠೇಶ ಗೌಡರ ಬಗೆಗೆ ಅವರ ಗ್ರಂಥಗಳ ಕಾರಣದಿಂದ ನನ್ನಲ್ಲಿ ಗೌರವ ವಿಶ್ವಾಸಗಳು ಅಷ್ಟು ಹಿಂದಿನ ಕಾಲದಲ್ಲಿಯೇ ಎಂದರೆ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆಯೇ ಅವರು ಕನ್ನಡಕ್ಕಾಗಿ ಶ್ರದ್ಧೆ ಸಾಮರ್ಥ್ಯಗಳಿಂದ ಕೆಲಸ ಮಾಡಿದ್ದವರು ನನಗೆ ತಿಳಿದ ಮಟ್ಟಿಗೆ ಒಕ್ಕಲಿಗ ಜನಾಂಗದಲ್ಲಿ ಪ್ರಸಿದ್ಧರಾದ ಶ್ರೀಕಂಠೇಶಗೌಡರೇ ಪ್ರಪ್ರತಮರು. ಅವರು ಇಂಗ್ಲಿಶಿನಿಂದ ಎರಡು ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಒಂದು ರೋಮಿಯೋ ಅಂಡ್ ಜೂಲಿಯತ್ ಅಥವಾ ರಾಮವರ್ಮ ಲೀಲಾವತಿ ಇನ್ನೊಂದು ಮ ಅಥವಾ ಪ್ರತಾಪರುದ್ರ ಈ ಎರಡರಲ್ಲಿ ಮೊದಲನೆಯದನ್ನು ನನ್ನ ಬಾಲ್ಯದಲ್ಲಿ ನೋಡಿದೆ ಈಗ ಕೆಲ ವರ್ಷಗಳಿಂದ ಅದರ ಪ್ರತಿಗಾಗಿ ಹುಡುಕುತ್ತಿದ್ದೇನೆ ಪ್ರತಾಪರುದ್ರ ಗ್ರಂಥಕ್ಕಾಗಿ ಬಹುಕಾಲ ಹುಡುಕಾಡಿದೆ ಕೆಲವು ವರ್ಷಗಳ ಕೆಳಗೆ ಮೈಸೂರಿನಲ್ಲಿದ್ದ ವೃದ್ಧ ನಾಟಕ ರಸಿಕರು ಆನಂದರಾಯರೆಂಬವರು ದಯಮಾಡಿ ಅವರಲ್ಲಿದ್ದ ಪ್ರತಿಯನ್ನು ನನಗೆ ಕೊಟ್ಟರು ಆನಂದರಾಯರಲ್ಲಿ ಹಡೆಯ ನಾಟಕಶಾಸ್ತ್ರದ ಸಾಹಿತ್ಯ ಬಹುವಾಗಿತ್ತು ಸರ್ ಹೆನ್ರಿ ಅರ್ವಿಂಗ್ ಮೊದಲಾದ ಪ್ರಸಿದ್ಧ ನಟರ ಜೀವನ ಚರಿತ್ರೆ ಅವರ ಪಾತ್ರಧಾರಣೆಯ ಚಿತ್ರಗಳು ಮೊದಲಾದದ್ದಲ್ಲದೆ ಹಳೆಯ ಹಳೆಯ ಕಾಲದ ಟೋಫನ್ನುಗಳು ಆ ಟೋಫನುಗಳು ತಲೆಗೂದಲ ಟುಪ್ಪಿಗೆ ಮೀಸೆಗಳು ಗಡ್ಡಗಳು ಕತ್ತಿ ಕಟಾರಿಗಳು ಇಂತಹ ಸಾಮಾನುಗಳ ಸಂಗ್ರಹವಿತ್ತು ಆನಂದರಾಯರು ಒಂದು ಕರಾರು ಮಾಡಿದರು ನೀವು ನಮ್ಮ ಮನೆಗೆ ಬಂದರೆ ಅಲ್ಲಿ ನಾನು ಪುಸ್ತಕ ಕೊಡುತ್ತೇನೆ ಎಂದು ಬಹು ಅಭಿಮಾನದಿಂದ ನನ್ನನ್ನು ಬರಮಾಡಿಕೊಂಡು ಕಾಫಿ ತಿಂಡಿಕೊಟ್ಟು ನಾಟಕದ ಸಾಮಾನುಗಳನ್ನು ತೋರಿಸಿ ಆಮೇಲೆ ಪ್ರತಾಪ ರುದ್ರ ಪುಸ್ತಕವನ್ನು ನನ್ನ ಕೈಯಲ್ಲಿಟ್ಟರು ಅನುವಾದ ವಿಧಾನ ಶ್ರೀಕಂಠೇಶಗೌಡರು ಅನುಸರಿಸಿದ್ದ ಅನುವಾದ ವಿಧಾನ ಆ ಕಾಲದಲ್ಲಿ ರೂಢಿಗೆ ಬಂದಿದ್ದದ್ದು ಇಂಗ್ಲಿಷ್ ಹೆಸರುಗಳಿಗೆ ಪ್ರತಿಯಾಗಿ ಸಂಸ್ಕೃತದ ಅಥವಾ ಕನ್ನಡದ ಹೆಸರುಗಳನ್ನು ನೀಡುವುದು ಕಥಾ ಸನ್ನಿವೇಶಗಳನ್ನು ಕೊಂಚೆ ಮಾರ್ಪಡಿಸಿ ಅದು ನಮ್ಮ ದೇಶದ ವಸ್ತುವೆಂಬಂತೆ ತೋರಿಸುವುದು ಸಂಭಾಷಣೆಯಲ್ಲಿ ವಚನವನ್ನು ನಡುವೆ ಪದ್ಯಗಳನ್ನು ಹಾಡುಗಳನ್ನು ಸೇರಿಸುವುದು ಒಟ್ಟಿನಲ್ಲಿ ಆ ನಾಟಕವನ್ನು ನಮ್ಮ ಜನ ತಮ್ಮದೇ ಎಂದು ಭಾವಿಸಿಕೊಳ್ಳುವಂತೆ ವೇಷಭಾಷೆಗಳನ್ನು ಅಳವಡಿಸುವುದು ಈ ಪಂಥಿಯನ್ನು ನಾನು ಕೊಂಚ ಮಟ್ಟಿಗೆ ಅನುಸರಿಸಿದವನೇ ಬಸಪ್ಪ ಬಸವಪ್ಪ ಶಾಸ್ತ್ರಿಗಳು ಶ್ರೀ ಸುಬ್ಬರಾಯರು ಸೇರಿ ಒತ್ತೆಲ್ಲೋ ನಾಟಕವನ್ನು ಶೂರಸೇನ ಚರಿತ್ರೆ ಎಂದು ಕನ್ನಡದಲ್ಲಿ ರಚಿಸದಲ್ಲಿ ಶ್ರೀಕಂಠೇಶಗೌಡರು ಜನರುಡಿಯ ಭಾಷಾ ಶೈಲಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರು ಅವರ ಒಂದು ಹಾಡು ನೆನಪಿಗೆ ಬರುತ್ತದೆ ಹಂಗು ಕೆಟ್ಟೆ ಹಿಂಗು ಕೆಟ್ಟೆ ರಂಗನಾಮ ತಂಗಳಿಟ್ಟು ಹಳಸಿ ಹೋಯ್ತು ಪಂಗನಾಮ ಶ್ರೀಕಂಠೇಶಗೌಡರು ಒಂದು ಸ್ವತಂತ್ರ ಪದ್ಯ ಗ್ರಂಥವನ್ನು ರಚಿಸಿದ್ದರು ಅದರ ಹೆಸರು ಚಾಮನ್ ರೂಪ ಚಂದ್ರಪ್ರವೇ ಅದು ಸಣ್ಣ ಪುಸ್ತಕ ಪದ್ಯ ರೂಪದ್ದು ಅದರಲ್ಲಿ ಸಂಸ್ಕೃತದ ವೃತ್ತ ಚಂದಸಿನ ಪದ್ಯಗಳು ಕಂದ ಪದ್ಯಗಳು ಇದ್ದವು ಅದರ ವಿಷಯ ಶ್ರೀ ಚಾಮರಾಜೇಂದ್ರ ಒಡೆಯರವರ ರಾಜ್ಯ ನಿರ್ವಾಹದ ವರ್ಣನೆ ಮತ್ತು ಅವರ ಔದಾರ್ಯ ವಿದ್ಯೋತ್ಸಾಹಗಳ ಪ್ರಶಂಸೆ ಪ್ರಭುಗಳು ಅಂಥ ಮಹಾ ಮಹಿಮರಾಗಿರುವಲ್ಲಿ ಆ ಮಹಿಮೆಯ ಸ್ಫೂರ್ತಿಯಿಂದ ಸೋಜಿಗವೇ ಪೇಳೆ ಕಬ್ಬವ ಗೌಡಂ ಹಳ್ಳಿಯ ಗೌಡನಂತವನು ಕೂಡ ಕಾವ್ಯರಚನೆ ಮಾಡುವುದರಲ್ಲಿ ಆಶ್ಚರ್ಯವೇನಿದೆ ಎಂದು ಹಾಡಿದರು ಆ ಪುಸ್ತಕವೂ ಈಗ ಸಿಕ್ಕುವಂತಿಲ್ಲ ನಾನು ಅದನ್ನು ಓದಿದಾಗ ಅದರ ಶೈಲಿಯಿಂದ ಮುಗ್ಧನಾದೆ ಅದು ಅರವತ್ತು ಅರವತ್ತೈದು ವರ್ಷಗಳ ಹಿಂದೆ ಒಳ್ಳೆಯ ಶೈಲಿ ಒಳ್ಳೆಯ ಭಾವಗಳು ಶ್ರೀಕಂಠೇಶಗೌಡರ ಕೃತಿಗಳನ್ನು ಕುರಿತು ಆ ಕಾಲದ ವಿದ್ಯಾದಾಯಿನಿ ಎಂಬ ಮಾಸಪತ್ರಿಕೆಯಲ್ಲಿ ಒಂದು ದೀರ್ಘವಾದ ವಿಮರ್ಶನೆ ಬಂದಿತು ಅದನ್ನು ಬರೆದವರು ಭಾಷಾಭಿಮಾನಿ ಎಂದು ಹೆಸರು ಹಾಕಿಕೊಂಡಿದ್ದರು ಆ ವಿಮರ್ಶನೆ ಸ್ನೇಹದೃಷ್ಟಿಯದಾಗಿರಲಿಲ್ಲ ಗೌಡರು ಹಂದಿಯು ಗುಟ್ಟುರು ಹಾಕಿತು ಎಂದಿದ್ದಾರೆ ಅದು ಹಾಗಾದರೆ ಗುಳಿ ಮಾಡಿದ್ದೇನು ಇಂತಹ ಒಂದೆರಡು ಅಸಾ ಮಂಜಸಗಳನ್ನು ವಿಮರ್ಶಕರು ಎತ್ತಿ ತೋರಿಸಿದರು ಕೆಲವು ಮೂಲ ಪದ್ಯಗಳ ಭಾಷಾಂತರೀಕರಣ ಸಾಧುವಾಗಿರಲಿಲ್ಲವೆಂದರು ಅಂತ ಭಾಷಾಂತರಕ್ಕಿಂತ ಸಮೀಪವರು ಯೋಶ್ ಯೂಸ್ಡ್ ಟು ಗಿಲ್ಡ್ ಮೆಟಿಲ್ಡೇಯ ಬವರುಂ ಹೀಗೆ ಮಾಡಬಾರದು ಎಂದು ಮೂದಲಿಸಿದರು ಕಡೆಗೆ ಪ್ರಶ್ನಾರ್ಥಕವಾದ ಸುಜಿಗವೇ ಪೇಳೆ ಕಬ್ಬವ ಗೌಡಂ ಎಂಬ ಗೌಡರ ಮಾತನ್ನು ಅವಧಾರಣಾರ್ಥಕ್ಕೆ ತಿರುಗಿಸಿ ಸೂಜಿಗವೇ ಪೇಳೆ ಕಬ್ಬವ ಗೌಡಂ ಎಂದು ಸೂಜಿಗವೇ ಆಯಿತು ಎಂದು ಅಪಹಾಸ್ಯ ಮಾಡಿದರು ಇದು ಬಹು ಕಟುವಾದ ವಿಮರ್ಶನೆ ಇದಕ್ಕೆ ಅದೇ ವಿದ್ಯಾದಾಯಿನಿ ಪತ್ರಿಕೆಯಲ್ಲಿ ಮತ್ತೊಬ್ಬರು ಉತ್ತರ ಕೊಟ್ಟು ಆ ವಿಮರ್ಶಕನು ತನ್ನನ್ನು ಭಾಷಾಭಿಮಾನಿ ಎಂದು ಕರೆದುಕೊಳ್ಳುವುದಕ್ಕಿಂತ ದೋಷಾಭಿಮಾನಿ ಎಂದು ಕರೆದುಕೊಳ್ಳುವುದು ನ್ಯಾಯವೆಂದು ಹೇಳಿದರು ಅಲ್ಲಿಂದ ಅರ್ಧ ದೂರವಿರುವ ಈ ಕಾಲದಲ್ಲಿ ನಾವು ಆ ವಾದ ಪ್ರತಿವಾದಗಳನ್ನು ವಿನೋದಕ್ಕಾಗಿ ಓದಬಹುದು ಆಗಿನವರ ಪ್ರಯತ್ನ ಕನ್ನಡಕ್ಕೆ ಒಂದು ಹೊಸ ಜಾತಿಯ ಒಂದು ಹೊಸ ಪರಿಪಾಠನ್ನು ತಂದುಕೊಡಬೇಕೆಂಬುದು ಅದು ಹೊಸ ಪ್ರಯತ್ನ ಅಪೂರ್ವವಾದ ಪ್ರಯತ್ನ ಮೇಲ್ಪಂಕ್ತಿ ಇಲ್ಲದಿದ್ದ ಪ್ರಯತ್ನ ಅಂಥ ಪ್ರಯತ್ನದಲ್ಲಿ ದೋಷಗಳು ನ್ಯೂನತೆಗಳು ಸ್ವಾಭಾವಿಕವಾಗಿ ಬಂದು ಬಿಡುತ್ತವೆ ಅವುಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದು ಗುಣಗ್ರಹಣದ ದಾರಿಯಲ್ಲ ಆ ದೋಷಗಳು ಸಣ್ಣವು ಆ ಗುಣ ದೊಡ್ಡದು ಈ ದೃಷ್ಟಿಯಿಂದ ನೋಡಿದರೆ ಶ್ರೀಕಂಠೇಶಗೌಡರ ಪ್ರಯತ್ನ ಸ್ತೋತ್ರಾಸ್ತ್ರಾರ್ಹವಾದದ್ದು